ಸ್ನೇಹಪ್ರಿಯ ವೆಂಕಟನಾರಾಯಣ ಭಟ್ಟರು ಮುಳುಬಾಗಿಲು ವೆಂಕಟನಾರಾಯಣ ಭಟ್ಟರು ವೆಂಕಟರಾಮ ಭಟ್ಟರವರ ಜ್ಞಾತಿಗಳು ಮತ್ತು ಶಿಷ್ಯರು ಅವರಿಗೆ ಮಾತಿನಲ್ಲಿ ಕೊಂಚ ಉಗ್ಗು ನೆತ್ತಿ ಆದರೂ ಪೌರೋಹಿತ ಕ್ರಿಯೆಗೆ ಅಡಚಣೆಯಾಗಿರಲಿಲ್ಲ ಅವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ಹೆಚ್ಚು ಆಧರಣೆ ನನ್ನ ತಂತಿಗೆ ಸಮವಯಸ್ಕರು ಮತ್ತು ಸ್ನೇಹಿತರು ನಾನು ಅವರನ್ನು ಮಾಮಾ ಎಂದು ಕರೀತಿದ್ದೆ ಮೂರು ನಾಲ್ಕು ಉಪಾಧ್ಯಾಯರುಗಳು ನನ್ನ ತಂದೆಯ ಮಿತ್ರವರ್ಗಕ್ಕೆ ಸೇರಿದವರು ಅಪ್ಪರ್ ಸೆಕೆಂಡರಿ ಪರೀಕ್ಷೆ ಪಂಡಿತ ಪರೀಕ್ಷೆ ಎಂಬ ವಿದ್ಯಾ ಇಲಾಖೆಯ ಪರೀಕ್ಷೆಗಳಿಗೆ ತಯಾರು ಮಾಡಿ ಕೊಳ್ಳುತ್ತಿದ್ದರು ನಮ್ಮ ಮನೆಯ ಮುಂದಿನ ಕೈ ಸಾಲೆ ವಿಶಾಲವಾಗಿದ್ದರಿಂದ ಬೇಸಿಗೆ ಕಾಲದಲ್ಲಿ ಈ ಮೂರು ನಾಲ್ಕು ಮಂದಿ ಆ ಜಗಲಿಗಳ ಮೇಲೆ ಕೊಂಚ ಕಾಲ ಓದುತ್ತಿದ್ದು ಆಮೇಲೆ ಮಲಗುತ್ತಿದ್ದರು ನನಗೆ ಸಂಸ್ಕೃತ ಕಾವ್ಯದ ಪ್ರಥಮ ಪರಿಚಯವಾದದ್ದು ಅವರ ಸಹ ಸಹವಾಸದಿಂದಲೇ ಶ್ರೀನಿವಾಸಪುರದ ಶೇಷಪ್ಪನವರು ಅತ್ತಿಗುಂಟೆ ಸುಬ್ಬರಾಯರು ಕುರ್ರಾಯ ಶ್ರೀನಿವಾಸ ರಾಯರು ಅವರಲ್ಲಿ ಮುಖ್ಯರು ಶ್ರೀನಿವಾಸ ರಾಯರ್ ಕುಮಾರವ್ಯಾಸ ಭಾರತದ ಪದ್ಯಗಳನ್ನು ಹೇಳುವಲ್ಲಿ ಎಂದ ಕುರುರಾಯ ಬಂದ ಕುರುರಾಯ ಎಂಬ ಪದ್ಯಗಳನ್ನು ಹೇಳಲ್ಲಿ ಉತ್ಸಾಹ ತೋರಿಸುತ್ತಿದರಂತೆ ಮತ್ತು ಆತ ಆಗಾಗ ಕುರುಗಳಿಂದ ಬಾಧೆ ಪಡುತ್ತಿದ್ದರಂತೆ ಈ ಎರಡು ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳು ಅವರಿಗೆ ಕುರುರಾಯ ಎಂದು ಹೆಸರಿಟ್ಟರು ಹಾಗೆ ಬಂದ ಕುರುರಾಯ ಎಂಬ ಬಿರುದು ಕಾಲಕ್ರಮದಲ್ಲಿ ಕುರುರಾಯ ರಸಾಯನ ಮೇಲೆ ಹೇಳಿದ ಮೂರ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಒಂದು ಹುಣ್ಣಿಮೆಯ ರಾತ್ರಿ ಸುಮಾರು ಎಂಟು ಗಂಟೆಗೆ ಮಲಗುವ ಪ್ರಯತ್ನದಲ್ಲಿದ್ದಾಗ ವೆಂಕಟನಾರಾಯಣ ಭಟ್ಟರು ಅಲ್ಲಿಗೆ ಬಂದರು ಶೇಷಪ್ಪನವರನ್ನು ಕುರಿತು ತೆಲುಗಿನಲ್ಲಿ ಕೇಳಿದರು ಒಂಬತ್ತು ಗಂಟೆಗೆ ಪ್ರಾರಂಭ ಬಂದು ಬಿಡಿ ಎಲ್ಲ ಸಿದ್ಧವಾಗಿರುತ್ತದೆ ಇನ್ನೂ ಏನೋ ಹೇಳಿದರು ನಾನು ಮಲಗಿದ್ದೆ ನಿದ್ದೆ ಕಣ್ಣಿನಲ್ಲಿದ್ದೆ ಆದ್ದರಿಂದ ಪೂರ್ತಿ ಸರಿಯಾಗಿ ಕೇಳಲಿಲ್ಲ ವೆಂಕಟನಾರಾಯಣ ಭಟ್ಟರು ಬಂದು ಬಿಡುವನ್ನುತ್ತಲೇ ಶೇಷಪ್ಪನವರು ಓಹೋ ಬಂದು ಬಿಡುತ್ತೇವೆ ಎಂದರು ಆಗ ನಾನು ಅದೇನೋ ವಿಶೇಷವಿರಬೇಕೆಂದು ಏನು ಮಾಮಾ ಏನು ಅದು ಎಂದು ಕೇಳಿದೆ ಅವರು ರಸಾಯನವೋ ರಸಾಯನ ಎಂದರು ರಸಾಯನದ ಮಾತು ಕೇಳಿದ ಮೇಲೆ ನನ್ನ ಅಲ್ಪ ಸ್ವಲ್ಪ ನಿದ್ದೆಯೂ ಹೋಯಿತು ಆದರೆ ನನ್ನನ್ನು ಕರೆಯಲಿಲ್ಲವೆಲ್ಲ ಆದದರಿಂದ ನಾನು ಉದಾಸೀನತೆಯನ್ನು ತೋರಿಸುವುದು ಉಚಿತವೆನಿಸಿತ್ತು ಅದಕ್ಕಾಗಿ ನಿದ್ದೆಯನ್ನು ನಟಿಸಿದೆ ಬೇಸಿಗೆಯಾದ್ದರಿಂದ ಕೊಂಚ ನಿದ್ದೆಯೂ ಕಂಡಿಗೆ ಹತ್ತಿತ್ತು ಆ ಹದಿನೈದು ಇಪ್ಪತ್ತು ಮೇಲೆ ಎಚ್ಚರವಾಯಿತು ಹೊರಗಡೆ ಹಾಲು ಬೆಳದಿಂಗಳು ಹರಿದಿತ್ತು ಕಣ್ಣು ಬಿಟ್ಟು ನೋಡಿದೆ ಅಲ್ಲಿದ್ದ ಸ್ನೇಹಿತರೊಬ್ಬರು ಕಾಣಿಸಲಿಲ್ಲ ಹೋಗಿದೆ ಸದ್ದಿಲ್ಲ ವೆಂಕಟನಾರಾಯಣ ಭಟ್ಟರವರು ಕೊಟ್ಟಿದ್ದ ಆಹ್ವಾನ ಗ್ರಾಪಕಕ್ಕೆ ಬಂದಿತು ನಾನು ಎದ್ದು ಅವರ ಮನೆಯ ಕಡೆ ಓಡಿದೆ ಅವರ ಮನೆಗೂ ನನ್ನ ಮನೆಗೂ ನೂರು ಗಜದಷ್ಟು ದೂರವಿರಬಹುದು ನಾನು ಅವರ ಮನೆಯೊಳಕ್ಕೆ ಹೋದಾಗ ನಡುಮನೆಯಲ್ಲಿ ಎಂಟು ಹತ್ತು ಮಂದಿ ಕುಳಿತಿದ್ದರು ನಾಲ್ಕು ಕಡೆ ನಾಲ್ಕು ಎಣ್ಣೆ ದೀಪಗಳು ಉರಿಯುತ್ತಿದ್ದವು ಪಶ್ಚಿಮದ ಕಡೆಯ ಗೋಡೆಗೆ ಅನಿಕೊಂಡಿದ್ದ ಅನಿಕೊಂಡಿದ್ದ ಹೊರಗುದಿಂಬಿನ ಮುಂದೆ ಶೇಷಪ್ಪನವರು ಕುಳಿತಿದ್ದರು ಅವರ ಮುಂದೂಗಡೆ ಒಂದು ಸಣ್ಣ ಇಳಿದಾ ಇಳಿಜಾರು ಮೇಜು ಅದರ ಮೇಲೆ ಒಂದು ದೊಡ್ಡ ಪುಸ್ತಕ ಅವರಿಗೆ ಓದಲು ಅನುಕೂಲಿಸುವಂತೆ ಎರಡು ಸಣ್ಣ ದೀಪಗಳು ಉದುಗಡ್ಡಿಯ ಗಮಲು ದೇವರ ಹಾಕಿದ್ದ ಮಲ್ಲಿಗೆಯ ಗಮಲು ಇವೆಲ್ಲ ತುಂಬಾ ಶೋಭಾಯಮಾನವಾಗಿತ್ತು ನಾನು ಒಂದು ಕಡೆ ಕುಳಿತೆ ಶೇಷಪ್ಪನವರು ತೆಲುಗು ಮನುಚರಿತ್ರೆಯ ಒಂದು ಭಾಗವನ್ನು ಓದುತ್ತಿದ್ದರು ಅಲ್ಲಿ ಪ್ರಮರವೆಂಬ ವಿಪ್ರನು ಕಾಡಿನಲ್ಲಿ ವರೋತಿನಿ ಬರುತೀನೇ ಎಂಬ ಸುಂದರಿಯನ್ನು ಕಂಡಾಗ ಆಕೆಯೊಡನೆ ಸಂಭಾಷಿಸಿದ ಪ್ರಕರಣ ಇದನ್ನು ಶೇಷಪ್ಪ ರಾಗವಾಗಿ ಓದುತ್ತಿದ್ದಾರೆ ಮಿಕ್ಕೆಲ್ಲರೂ ಸಾವಧಾನವಾಗಿ ಕೇಳುತ್ತಿದ್ದಾರೆ ನನಗೆ ಆ ಸಾಹಿತ್ಯದ ಭಾಗ ಅರ್ಥವಾಗುವ ವಯಸ್ಸಲ್ಲ ನಾಲ್ಕೈದು ನಿಮಿಷ ಕೇಳಿ ಬೇಸರವಾಯಿತು ಆಗ ತೆಲುಗಿನಲ್ಲಿ ಕೇಳಿದೆ ಎಲ್ಲಿ ಮಾಮಾ ರಸಾಯನ ವೆಂಕಟನಾರಾಯಣ ಭಟ್ಟರು ಹೇಳಿದರು ವೆರಿ ಮುಂಡಾ ದಿನಿಕನ ರಸಾಯನ ಕದ್ದೇ ಇದಕ್ಕಿಂತ ರಸಾಯನ ಉಂಟೇನೋ ಎಲ್ಲರೂ ನಕ್ಕರು ಅಲ್ಲಿಂದ ಅನೇಕ ವರ್ಷ ಕಳೆದ ಮೇಲೆ ನನಗೆ ವೆಂಕಟನಾರಾಯಣ ಭಟ್ಟರ ಮನಸ್ಸಿನ ಮರ್ಮ ಸ್ಪಷ್ಟವಾಯಿತು ಆ ರಾತ್ರಿ ಚಂದ್ರಗ್ರಹಣ ಗ್ರಹಣ ಸುಮಾರು ಒಂಬತ್ತು ಹಿಡಿದು ಹನ್ನೊಂದಕ್ಕೆ ಬಿಡುವುದು ಗ್ರಹಣ ಬಿಟ್ಟ ಮೇಲೆ ಬ್ರಾಹ್ಮಣರಾದವರು ಸ್ನಾನ ಮಾಡಿ ತರ್ಪಣ ಮಾಡಬೇಕಾದದ್ದು ದೇವಾರ್ಚನೆ ಮೊದಲಾದ ಶಾಸ್ತ್ರಗಳನ್ನು ನಡೆಸಬೇಕಾದದ್ದು ಆದ್ದರಿಂದ ಆ ರಾತ್ರಿ ನಡುರಾತ್ರಿವರೆಗೂ ನಿದ್ರಿಸುವ ಹಾಗಿಲ್ಲ ಎರಡು ಗಂಟೆಗಳ ಬಿರುಡುವು ದೊರೆಯಿತು ಅದನ್ನು ಕಾವ್ಯ ವ್ಯಾಸಂಗದಲ್ಲಿ ಕಳೆಯಬೇಕೆಂಬುದು ವೆಂಕಟನಾರಾಯಣ ಭಟ್ಟರ ಮತ್ತು ಅವರ ಮಿತ್ರರ ಸಂಕಲ್ಪ ಕಾವ್ಯ ರಸಾಯನವೇ ರಸಾಯನ ಸರಸತೆ ಇದು ವೆಂಕಟ್ಯನಾರಾಯಣ ಭಟ್ಟರ ಅಂತರಂಗಕ್ಕೆ ದೃಷ್ಟಾಂತ ವೆಂಕಟನಾರಾಯಣ ಭಟ್ಟರು ಸ್ನೇಹಪ್ರಿಯರು ಅವರು ಸರಸಿಗಳಾದ್ದರಿಂದ ಯಾವಾಗಲೂ ನಾಲ್ಕು ಮಂದಿ ಸ್ನೇಹಿತರು ಅವರ ಜೊತೆಯಲ್ಲಿರುತ್ತಿದ್ದರು ವೆಂಕಟನಾರಾಯಣ ಭಟ್ಟರು ಪರಿಹಾಸನ ಶೀಲರು ಒಂದು ದಿನ ಒಬ್ಬ ಬುದ್ಧಿವಂತ ನೆನೆಸಿಕೊಂಡಿದ್ದ ಹುಡುಗನನ್ನು ಕರೆದು ಕೇಳಿದರು ಈ ಕೆಟ್ಟಿಗೆ ಹೇಗಿದೆ ಸೊಟ್ಟೆ ಹೋಗಿದೆ ನೆಟ್ಟಗಿದೆ ಎಂದು ಒಂದು ಮಾತನ್ನು ಹೇಳಬಾರದೇನಪ್ಪ ಅದು ನೆಟ್ಟಗಿಲ್ಲದೆ ಸೊಟ್ಟೆ ಹೋಗಿದೆ ಎಂದು ಹೇಳಿದೆನಲ್ಲ ಸೊಟ್ಟೇ ಹೋಗಿದ್ದರೆ ನೆಟ್ಟಗೆ ತಾನೇ ಇರಬೇಕು ಹೀಗೆ ಅವರ ಮಾತಿನಲ್ಲಿ ಚಮಸ್ಕಾರ ತುಂಬಿರುತ್ತಿತ್ತು ಕನ್ನಡ ತೆಲುಗು ಸಂಸ್ಕೃತ ಮೂರು ಭಾಷೆಗಳು ಅವರಿಗೆ ಚೆನ್ನಾಗಿ ಬರುತ್ತಿದ್ದವು ವೆಂಕಟನಾರಾಯಣ ಭಟ್ಟರಿಗೆ ಸಂಸ್ ಸಂಸಾರ ಸುಖದ ಯೋಗ ಹೆಚ್ಚಾಗಿರಲಿಲ್ಲ ಅವರ ಕುಟುಂಬ ಅವರ ಸೋದಾರ ಮಗಳೇ ಆಕೆಯ ಸ್ವಭಾವ ಸಿಡುಕಿನದ್ದಾದ್ದರಿಂದಲೂ ಆಕೆ ತನ್ನ ತಂದೆ ತಾಯಿಗಳಿಗೆ ಏಕೈಕ ಪುತ್ರಿಯಾಗಿದ್ದದರಿಂದಲೂ ಆಕೆ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ತವರು ಮನೆಗೆ ಹೋಗಿ ಅಲ್ಲಿ ಒಂದೆರಡು ತಿಂಗಳು ಇದ್ದು ಬಿಡುತ್ತಿದ್ದಳು ಗೌರಿ ಹಬ್ಬ ಮೊದಲಾದ ಪೂಜೆಯ ದಿನಗಳಲ್ಲಿ ಬಹುಮಂದಿ ವೈಶ್ಯರು ವೆಂಕಟನಾರಾಯಣ ಭಟ್ಟರ ಮನೆಯಲ್ಲಿ ಪೂಜೆ ಮಾಡುವುದು ವಾಡಿಕೆ ಆಗ ಬರುತ್ತಿದ್ದ ಮಹಿಳೆಯರು ಹೆಚ್ಚು ಹೆಚ್ಚಾಗಿ ವಸ್ತ್ರಾಭರಣಗಳನ್ನು ಧರಿಸುತ್ತಿದ್ದರು ಅವರ ಮಕ್ಕಳು ಮರಿ ಬಂದು ಗದ್ದಲ ಗಲಾಟೆ ಮಾಡುತ್ತಿದ್ದರು ವೆಂಕಟನಾರಾಯಣ ಭಟ್ಟರಿಗೆ ಮಕ್ಕಳಾಗಿರಲಿಲ್ಲ ಅವರ ಬಾರಿಗೆ ಜನ ಹೆಚ್ಚಾಗಿ ಬಂದು ಸಡಗರ ಪಡುವುದು ಗದ್ದಲ ಮಾಡುವುದು ಮನಸ್ಸಿಗೆ ಹೋಗುತ್ತಿರಲಿಲ್ಲ ಎಂದು ತೋರುತ್ತದೆ ಹಾಗೂ ಹೀಗೂ ನೆವು ಮಾಡಿಕೊಂಡು ಆಕೆ ದೌರ್ಮಲಿಗೆ ಹೊರಟು ಹೋಗುತ್ತಿದ್ದಳು ಅಂಥ ಬಿಡುದಿನಗಳಲ್ಲಿ ವೆಂಕಟನಾರಾಯಣ ಭಟ್ಟರ ಮನೆ ಸತ್ರವಾಗಿರುತ್ತಿತ್ತು ಆತ ತನ್ನ ತಂದೆ ಇಬ್ಬರು ಮೂವರು ಸ್ನೇಹಿತರು ಸೇರಿಕೊಂಡು ವಿಧ ವಿಧವಾದ ಅಡಿಗೆಗಳನ್ನು ಮಾಡುತ್ತಿದ್ದರು ಯಾವುದೋ ದೇವರ ಹೆಸರನ್ನು ಹೇಳಿ ಆ ಪೂಜೆಯನ್ನು ಪೂಜೆಯ ನೆವದಿಂದ ತಮ್ಮ ನಾಲೆಗೆ ಬೇಡಿದ ತಿಂಡಿಗಳನ್ನು ತಯಾರು ಮಾಡಿಕೊಂಡು ಸ್ನೇಹಿತರೆಲ್ಲ ಊಟ ಮಾಡುತ್ತಿದ್ದರು ಇದರಲ್ಲಿ ನನಗಿರುವ ಅನುಭವ ಎರಡು ಪದಾರ್ಥಗಳದ್ದು ಒಂದು ಅವಲಕ್ಕಿ ಇನ್ನೊಂದು ಹೆಸರು ಬೇಳೆ ಕೋಸಂಬರಿ ಆ ಕಾಲದಲ್ಲಿ ತೆಂಗಿನಕಾಯಿ ತುಂಬಾ ಅಗ ಆಣೆಗೆ ಆರೋ ಎಂಟು ಸಿಕ್ಕುತ್ತಿತ್ತು ವೆಂಕಟನಾರಾಯಣ ಭಟ್ಟರು ಪುರೋಹಿತರಾಗಿದ್ದರಿಂದ ಕೊಳ್ಳಬೇಕಾಗಿಯೇ ಇರಲಿಲ್ಲ ಅವರ ಮನೆಯಲ್ಲಿ ಕುಟ್ಟಿದ ಅವಲಕ್ಕಿ ಹಂಡಗಳಲ್ಲಿ ತುಂಬಿರುತ್ತಿದ್ದರು ನೆನೆಸಿದ ಅವಲಕ್ಕಿ ಅದಕ್ಕೆ ಸಮನಾಗಿ ಕಾಯಿತುರಿ ಯಥೇಷ್ಟವಾಗಿ ಬೆಲ್ಲ ಏಲಕ್ಕಿಯ ಪರಿಮಳ ಇದು ಒಂದು ತರತಿಪು ಗೊಜ್ಜಿನ ಅವಲಕ್ಕಿ ಅದರಲ್ಲಿ ಕಾಯಿ ತುರಿ ಹುರಿದ ಬೀಜ ಇದೊಂದು ತರತಿಪು ಮಾವಿನ ಹಣ್ಣು ಹಲಸಿನ ಹಣ್ಣು ಕಾಲದಲ್ಲಿ ಊಟ ಮಾಡುವಷ್ಟು ಸ್ವೀಕರಣೆ ಈ ಫಲಾಹಾರ ಪೂಜೆ ವೆಂಕಟನಾರಾಯಣ ಭಟ್ಟರವರ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ನಡೆಯುವುದು ಅನಂತ ಚತುರ್ದಶಿ ಗಣೇಶ ಚೌತಿ ಮೊದಲಾದ ವ್ಯಾಜ್ಯಗಳಿಂದ ಲಾಡು ಚಿರೋಟಿಗಳ ಸಂತರ್ಪಣೆಗಳು ಆಗುವುದುಂಟು ಹೀಗೆ ಇಷ್ಟವಾದ ರುಚಿ ರುಚಿಯ ಭಕ್ಷ್ಯ ಭೋಜ್ಯಗಳು ಸರಸಕಾವ್ಯ ಸಂಗೀತ ನರ್ತನಗಳು ಇಂತಹ ಸಂದೋಷಗಳಿಂದ ವೆಂಕಟನಾರಾಯಣ ಭಟ್ಟರು ತಮ್ಮ ಜೀವನವನ್ನು ತುಂಬಿಕೊಂಡಿದ್ದರು ವಿರಸ ಈಗ ಒಂದು ವಿಷಾದ ಪ್ರಕರಣ ವೆಂಕಟನಾರಾಯಣ ಭಟ್ಟರ ಹೆಂಡತಿ ಆಕೆ ಹೆಸರು ವೆಂಕಮ್ಮನವರೆಂದೋ ಏನೋ ಜ್ಞಾಪಕವಿಲ್ಲ ಒಂದು ವಿಚಿತ್ರವೆನಿಸುವ ಉಪಾಯವನ್ನು ಹಿಡಿದಳು ನಮ್ಮ ಮನೆಯ ದಕ್ಷಿಣ ಪಾರ್ಶ್ವಕ್ಕೆ ಒಂದು ರಸ್ತೆ ಅದರ ಮಗುಲಲ್ಲಿ ಕೊಪ್ಪರಂ ವೈಶ್ಯರ ಸತ್ರ ದೊಡ್ಡದಾದ ಕಲ್ಲು ಅದರಲ್ಲಿ ಒಂದು ಕೋಣೆಯಲ್ಲಿ ಆಕೆ ಬಿಡಾಡ ಬಿಡಾರ ಮಾಡಿ ದಿನದಿನವೂ ದೊಡ್ಡ ತಂಬಿಗೆ ಹಿಡಿದು ಊಂಚ ವೃತ್ತಿಗೆಂದು ನಾಲ್ಕು ಮನೆಗಳಿಗೆ ತಿರುಗಾಡಲು ಆರಂಭಿಸಿದರು ಆ ಮನೆಗಳವರು ಇದೇ ನಮ್ಮ ನಿಮಗೆ ಬಂದಿರುವುದು ತಿರುಪೆ ಕೇಳುವುದಕ್ಕೆ ನಿಮ್ಮ ಯಜಮಾನರು ಮಹಾನುಭಾವರು ಅವರಿಗೇನು ಕಡಿಮೆ ಎಂದು ಕೇಳುವರು ಆಕೆ ನೀವೇ ಹೇಳಿ ನಮ್ಮ ಯಜಮಾನರಿಗೆ ಎನ್ನುವರು ಹೀಗೆ ವಿರಸಕ್ಕಿಟ್ಟುಕೊಂಡಿತು ವೆಂಕಟನಾರಾಯಣ ಭಟ್ಟರ ಸ್ನೇಹಿತರು ಗಂಡ ಹೆಂಡೆಯರಿಬ್ಬರಿಗೂ ಸಮಾಧಾನದ ಮಾತು ಹೇಳಿ ಆ ಸಂಸಾರವನ್ನು ಮತ್ತೆ ಒಟ್ಟುಗೂಡಿಸಬೇಕೆಂದು ಪ್ರಯತ್ನ ಮಾಡಿದರು ಅದು ಸಾರ್ಥಕವಾಗಲಿಲ್ಲ ಕಡೆಗೆ ಒಂದು ದಿನ ಬೆಳಿಗ್ಗೆ ಆಕೆ ಮೃತರಳಾದಳೆಂಬ ಸುದ್ದಿ ಹರಳಿತು ಅದಕ್ಕೆ ಎಂಟು ಹತ್ತು ದಿನಗಳ ಹಿಂದಿನಿಂದ ಆಕೆ ರೋಗದಿಂದ ನರಳುತ್ತಿದ್ದಳಂತೆ ಜೀವ ಹೊರಟು ಹೋದ ಬಳಿಕ ವೆಂಕಟನಾರಾಯಣ ಭಟ್ಟರು ಬೇಕಾದವರು ಮುಂದೆ ಸೇರಿದರು ವೆಂಕಟನಾರಾಯಣ ಭಟ್ಟರು ಒಂದು ಮೂಲೆಯಲ್ಲಿ ಕುಳಿತು ಈ ದಿನವೇ ಸುದಿನಮು ಎಂದು ಮೆಲುದಿನಿಯಲ್ಲಿ ದನಿಯಲ್ಲಿ ತಮ್ಮಷ್ಟಕ್ಕೆ ಹಾಡಿಕೊಳ್ಳುತ್ತಿದ್ದರು ಸ್ವರ್ಣಕಾರ ಮುನಿಸ್ವಾಮಾಚಾರ್ಯರು ಅವರ ಬಳಿಗೆ ಹೋಗಿ ತೆಲುಗಿನಲ್ಲಿ ಹೇಳಿದರು ಏನಪ್ಪಾ ಇಂಥ ಸಮಯದಲ್ಲಿ ಹಾಳೆ ವೆಂಕಟನಾರಾಯಣ ಭಟ್ಟರು ಇನ್ನೇನು ಮಾಡಬೇಕೆಂದು ಹೇಳುತ್ತಿ ನಮಗಿಬ್ಬರಿಗೂ ಮದುವೆಯಾದ ದಿನದಿಂದ ಇಂದಿನವರೆಗೂ ನನ್ನಿಂದ ಅವಳು ಒಂದು ದಿನ ಸುಖ ಕಂಡದಿಲ್ಲ ಅವಳಿಂದ ನಾನು ಸುಖ ಕಂಡದಿಲ್ಲ ನಿತ್ಯರಗಳೇ ನಿತ್ಯ ಜಗಳದಲ್ಲಿಯೇ ಅವಳಿಗೆ ವಯಸ್ಸು ಐವತ್ತಾಯಿತು ನನಗೆ ಐವತ್ತಾರಾಯಿತು ಇನ್ನು ಬದುಕಿನ ಬದುಕಿನನ್ನಿಂದ ಅವಳಾಗಲೀ ಅವಳಿಂದ ನಾನಾಗಲಿ ಪಡಬಹುದಾದ ಸುಖವೇನು ಸಾವು ಬಂದು ಅವಳಿಗೆ ಕಷ್ಟದಿಂದ ಬಿಡುಗಡೆಯಾಯಿತು ಇದನ್ನು ಕೇಳಿ ನನ್ನ ತಂದೆ ಇನ್ನೊಬ್ಬ ಅವರ ಸ್ನೇಹಿತ ಕಂದಾಚಾರದ ಶ್ರೀನಿವಾಸರಾಯರು ಮೊದಲಾದವರಿಗೆ ಕಣ್ಣು ಒದೆಯಾಯಿತು ಗುರುಗಳಾದ ವೆಂಕಟರಾಮ ಭಟ್ಟರು ಅವರ ಹತ್ತಿರಕ್ಕೆ ಬಂದು ಈಗ ಯಾರು ದುಃಖಪಟ್ಟು ಏನು ಪ್ರಯೋಜನ ಹೇಳಿದ ಮಾತನ್ನು ಇನ್ನೊಬ್ಬರು ಕೇಳದೆ ಹೋದರು ಯೋಜನೆ ಹೀಗಾಗಿದ್ದರೆ ಅವರಿಬ್ಬರು ತಾನೇ ಏನು ಮಾಡಿಯಾರು ವಿದಿರಹೊ ಬಲವಾನಿತಿ ಮೇ ಮತಿಹಿ ಹೀಗೆಂದು ಮುಂದಿನ ಕೆಲಸಗಳಿಗೆ ಹೊರಟರು ಬಟ್ಟರ ರಾಜಕೀಯ ಚಿಂತನೆ ವೆಂಕಟನಾರಾಯಣ ಬಟ್ಟರು ಸುಭಾ ಬಟ್ಟರು ನಾನು ಪ್ರತಿದಿನವೂ ಸಂಜೆ ಒಟ್ಟಿಗೆ ಸೋಮೇಶ್ವರ ದೇವಾಲಯಕ್ಕೆ ಹೋಗುವುದು ಪದ್ಧತಿ ಅಲ್ಲಿಗೆ ಕಾಳೂರು ನರಸಿಂಹಾಚಾರ್ಯರು ಮೊದಲಾದ ವಿದ್ವಾಂಸರುಗಳು ಬರುತ್ತಿದ್ದರು ದೇವರ ದರ್ಶನವಾದ ಮೇಲೆ ನಾವೆಲ್ಲ ಆ ವಿಶಾಲವಾದ ಮಕ್ಕಮಂಟಪದಲ್ಲಿ ಕುಳಿತು ಆ ಮಾತು ಈ ಮಾತು ಆಡುತ್ತಿದ್ದುದು ಪದ್ಧತಿ ನಾನು ಬೆಂಗಳೂರಿನ ಕೆಲವು ವರ್ಷ ಕಳೆದ ಮೇಲೆ ಊರಿಗೆ ಹೋಗಿದ್ದಾಗ ಒಂದು ಸಂಜೆ ವೆಂಕಟನಾರಾಯಣ ಬಟ್ಟರು ನಾನು ಇಬ್ಬರು ಗುಡಿಗೆ ಹೊರಟವು ಆ ದಿನ ನನ್ನ ನವೀನ ಪಾಂಡಿತ್ಯವನ್ನು ವೆಂಕಟನಾರಾಯಣ ಬಟ್ಟರ ಮುಂದೆ ಪ್ರದರ್ಶಿಸುವ ಅವಕಾಶ ದೊರಕಿತು ಡೆಮಾಕ್ರಸಿ ಅಥವಾ ಪ್ರಜಾರಾಜ್ಯ ಪದ್ಧತಿ ಸೋಷಿಯಲಿಸಂ ಅಥವಾ ಸಮಾಜ್ ಸಮಾಜ ಸ್ವಾಮ್ಯವಾದ ಇವೇ ಮೊದಲಾದ ನವನಾಗರಿಕತೆಯ ಮಾತುಗಳನ್ನು ಅಷ್ಟಿಷ್ಟು ನನಗೆ ತಿಳಿದಂತೆ ವಿವರಿಸಿದೆ ವೆಂಕಟ ನಾರಾಯಣ ನಡುವೆ ಒಂದು ಮಾತನ್ನು ಆಡದೆ ದಾರಿಯುದ್ದಕ್ಕೂ ನಾನು ಹೇಳಿದ್ದನ್ನು ಕೇಳುತ್ತಾ ನಡೆದರು ಗುಡಿಯನ್ನು ಸೇರಿ ಅಲ್ಲಿನ ತೀರ್ಥದ ಮೆಟ್ಟಲನ್ನಿಳಿದೆವು ವೆಂಕಟನಾರಾಯಣ ಭಟ್ಟರು ಬಟ್ಟರು ಪಾದಕ್ಷಳನ ಮಾಡಿಕೊಂಡು ಸಂಧ್ಯಾ ವಂದನೆಗೆ ಕೂಡುವ ಮುಂಚೆ ಹಾಗಾದರೆ ಇನ್ನು ಮೇಲೆ ಎಲ್ಲ ಶೂದ್ರ ಪ್ರಭುತ್ವ ಏನು ಎಂದರು ತೆಲುಗಿನಲ್ಲಿ ನನಗೆ ಕೊಂಚ ವಿಸ್ಮಯ ವಿಸ್ಮಯವಾಯಿತು ಇದೇನು ನಾನು ಹೇಳಿದ ದೊಡ್ಡ ದೊಡ್ಡ ತತ್ವಗಳನ್ನು ಇವರು ಹೀಗೆಂದು ಬಿಟ್ಟರಲ್ಲ ಎಂದು ಅದು ಅರವತ್ತು ಅರವತ್ತೈದು ವರ್ಷಗಳ ಹಿಂದಿನ ಮಾತು ಈಗ ನಾವು ಅದನ್ನು ಬಹುವಾಗಿ ಪರೀಕ್ಷಿಸಬೇಕಾಗಿಲ್ಲ ವೆಂಕಟನಾರಾಯಣ ಭಟ್ಟರೊಡನೆ ನಾನು ನಡೆಸಿದ ಉತ್ತರ ಪ್ರತ್ಯುತ್ತರಗಳ ಸಾರಾಂಶವನ್ನು ಇಲ್ಲಿ ಹೇಳಬಹುದು ಅವರ ಮಾತೇನೆಂದರೆ ಶೂದ್ರ ಎಂದರೆ ಸಣ್ಣ ಮನಸ್ಸಿನವನು ಎಂದರ್ಥ ನಾಲ್ಕು ವರ್ಣಗಳಲ್ಲಿ ಒಂದು ವರ್ಣದವನು ಎಂದು ಅರ್ಥವಲ್ಲ ಜಾತಿ ಯಾವುದಾದರಾಗಲಿ ಗುಣ ದೊಡ್ಡದಾಗಿರುವುದು ಮುಖ್ಯ ಮನಸ್ಸು ವಿಶಾಲವಾಗಿರುವುದು ಮುಖ್ಯ ನಮ್ಮ ಊರಿನಲ್ಲಿ ನೋಡು ತೋಟದ ಪಾಳ್ಯದ ಮುನಿಯಪ್ಪ ಸೋಮೇಶ್ವರ ಪಾಳ್ಯದ ಮುನಿಯಪ್ಪ ಮಾರುಶೆಟ್ಟಿ ಸೊಣ್ಣವಾಡಿಯ ಸೊಣ್ಣೇಗೌಡ ಇವರ ಮಾತನ್ನು ಯಾರಾದರೂ ನಿರಾಕರಿಸುತ್ತಾರೆಯೇ ಅವರನ್ನು ಎಲ್ಲರೂ ಗೌರವಿಸುವುದಿಲ್ಲವೇ ಕಾಶ್ತಿ ಹೈದರ್ ಸಾಹೇಬರು ಹಾಜಿ ಮದಾರ್ ಸಾಹೇಬರು ಸೈಯದ್ ಪಾಚಾಮಿಯಾ ಇವರನ್ನೆಲ್ಲ ನಾವು ಗೌರವಿಸುವುದಿಲ್ಲವೇ ಗೌರವಸ್ಥರು ಬುದ್ಧಿವಂತರು ರಾಜ್ಯವನ್ನ ನಡೆಸುವುದೆಂದರೆ ಅದು ಬೇಡವೆಂದು ಯಾರು ಹೇಳಿಯರು ಆದರೆ ನೀನು ಹೇಳುವ ದಾರಿಯದಲ್ಲ ಬಹುಜನ ಎನ್ನುತ್ತಿ ಅಧಿಕ ಸಂಖ್ಯೆಯವರು ಎನ್ನುತ್ತಿ ಯಾವ ದೇಶದಲ್ಲಾದರೂ ಪ್ರಜೆಯಲ್ಲಿ ಅಧಿಕ ಸಂಖ್ಯೆಯವರು ಬುದ್ಧಿವಂತರು ನ್ಯಾಯನಿಷ್ಠರು ಆಗಿರುವುದುಂಟೆ ಪ್ರಜೆಯಲ್ಲಿ ಬಹುಮಂದಿ ಅಂತವರಾದರೆ ಆಗ ರಾಜ್ಯವೇ ಬೇಕಾಗಿಲ್ಲವಲ್ಲ ಕೃತ ಯುಗದಲ್ಲಿ ನೈವದಂಡೋ ನ ದಾಂಡಿತ ದಾಂಡಿಕಹ ಈಗ ನೀನು ಹೇಳುವ ವಾದದಲ್ಲಿ ಅಂತ ಕೃತಯುಗ ಬಂದೀತೆಂದು ಹೇಳುತ್ತೀಯ ಶೂದ್ರ ಎಂದರೆ ಮನಸ್ಸಿನಲ್ಲಿ ಸರ್ವದಾ ಶೋಕ ಪಡುತ್ತಿರುವವನು ಎಂದತ್ತ ನನಗೆ ಇದಿಲ್ಲವಲ್ಲ ನನಗೆ ಅದಿಲ್ಲವಲ್ಲ ಅವನಿಗೆ ಹಾಗಾಯಿತಲ್ಲ ನನಗೆ ಹಾಗಾಗಲಿಲ್ಲವಲ್ಲ ಎಂದು ಆಶೆಗಳನ್ನು ಅಸೂಯೆಗಳನ್ನು ಅತಿಯಾಗಿ ಮಾಡಿಕೊಂಡು ಸಂಕಟ ಪಡುತ್ತಿರುವ ಮನುಷ್ಯನು ಕೃಪಣ ಅಂತವರು ರಾಜ್ಯಾಧಿಕಾರವನ್ನು ವಹಿಸಿಕೊಂಡರೆ ಅವರು ತಮ್ಮ ತಮ್ಮ ಸ್ವಂತ ಕಾರ್ಯಗಳನ್ನು ನೋಡಿಕೊಂಡರು ರಾಜ್ಯವನ್ನು ನೋಡುವರೆ ಅದು ದೊಂಬಿಯ ಗದ್ದಲವಾಗಬಹುದು ನ್ಯಾಯ ವಿವೇಕವುಳ್ಳ ರಾಜ್ಯವಾದೀತೋ ನಮಗೆ ಬೇಕಾದದ್ದು ನ್ಯಾಯ ಅಷ್ಟೇ ತಾನೆ ನಾನು ವಾದವನ್ನು ಬೆಳೆಸಲಿಲ್ಲ ನನಗಿದ್ದ ಕಾರಣಗಳಲ್ಲಿ ಒಂದು ಸಂಧ್ಯಾ ವಂದನೆಗೆ ವೇಳೆ ಮೀರಬಾರದೆಂಬುದು ಅದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದು ಮನಸ್ಸಿಗೆ ತೋರಿತ್ತು ವೆಂಕಟನಾರಾಯಣ ಭಟ್ಟರವರು ಎತ್ತಿದ್ದ ಪ್ರಶ್ನೆ ಬೇಗ ಇತ್ಯರ್ಥಕ್ಕೆ ಬರತಕ್ಕದ್ದಲ್ಲ ಅದು ವಾದ ಪ್ರತಿವಾದಗಳಿಂದ ಬಗೆಹರಿಯತಕ್ಕದ್ದು ಅಲ್ಲ ಜನಕ್ಕಾಗುವ ಅನುಭವದಿಂದಲೇ ಅವರು ಯುಕ್ತವಾಗುವುದೆಂಬುದನ್ನು ಕಲಿಯಬೇಕು ಪ್ರಜಾರಾಜ್ಯ ಪದ್ದತಿಯು ಇನ್ನೂ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿಯೂ ಪರೀಕ್ಷಾ ವ್ಯವಸ್ಥೆಯಲ್ಲಿಯೇ ಉಳಿದುಕೊಂಡಿದೆ ಪ್ರಪಂಚ ಅನೇಕ ದೇಶಗಳಲ್ಲಿ ಪ್ರಜಾಪದ್ದತಿ ತನ್ನ ಬಲವನ್ನು ಕೀರ್ತಿಯನ್ನು ಕಳೆದುಕೊಂಡಿದೆ ವೆಂಕಟನಾರಾಯಣ ಭಟ್ಟರಿಗೆ ಪ್ರತ್ಯುತ್ತರವೂ ಭವಿಷ್ಯದ ಗರ್ಭದಲ್ಲಿದೆ